ಓಂ ಶ್ರೀ ಗುರುಭ್ಯೋ ನಮಃ ಓಂ ಹಿ ಓಂ ಶ್ರೀಗಣೇಶ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೇ ಪುಣಚ್ಚ ವೇದಾಂತ ಕಥಾವಳಿ ವೇದಾಂತ ಡಿಂಡಿಮ ಶ್ರೀ ಶಂಕರ ಭಗವತ್ಪಾದರ ಚರಣಾರ್ವಿಂದರಲ್ಲಿ ಚರಣಾಗುತ್ತಾ ಶ್ರೀ ಶ್ರೀ ಸರಸ್ವತಿ ಸ್ವಾಮೀಜಿಗಳ ಚರಣತರಗಳಲ್ಲಿ ಶರಣಾಗುತ್ತಾ ವೇದಾಂತ ಸಾಗರ ವೇದಬ್ರಹ್ಮ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮಾರ ಚರಣಾ ತಲಗಳಲ್ಲಿ ಶರಣಾಗುತ್ತ ಶಂಕರಾಚಾರ್ಯರ ವೇದಾಂತ ಡಿಂಡಿಮಹ ಎನ್ನತಕ್ಕಂತಹ ಸ್ತೋತ್ರ ಅಥವಾ ಕೃತಿಯ ವ್ಯಾಖ್ಯಾನವನ್ನು ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮೀಜಿಗಳವರು ವೇದಾಂತ ಕಥಾವಳಿ ಎಂಬ ಹೆಸರಿನಿಂದ ಮಾಡಿದ್ದಾರೆ ಈ ಒಂದೊಂದು ವೇದಾಂತ ಡಿಂಡಿ ಬಂದ ಶ್ಲೋಕಗಳಿಗೆ ಒಂದೊಂದು ಕಥೆಯನ್ನು ಉದಾಹರಣೆಯಾಗಿ ಕೊಟ್ಟು ದೃಷ್ಟಾಂತವನ್ನು ಕೊಟ್ಟು ಬಹಳ ಚೆನ್ನಾಗಿ ಅಧ್ಯಾತ್ಮವನ್ನು ವೇದಾಂತವನ್ನು ಸರಳವಾಗಿ ಸೋದಾಹರಣವಾಗಿ ಉದಾಹರಣೆ ಸಹಿತವಾಗಿ ವಿವರಿಸಿದ್ದಾರೆ ಅದರಲ್ಲಿ ಈಗ ಈಗಾಗಲೇ ಆರು ಕಥೆಗಳನ್ನು ನಾವು ನೋಡಿದೆವು ಏಳನೇದು ಇವತ್ತು ನೋಡ್ತಾ ಇದ್ದೇವೆ ಭರ್ಜುವಿನ ಪಿಶಾಚಿ ಎನ್ನತಕ್ಕಂಥ ಒಂದು ಕಥೆ ವೇದಾಂಥ ಕಥಾ ಅವಳಿಯಲ್ಲಿ ಕಥೆ ಇದರಲ್ಲಿ ಶ್ರದ್ಧೆ ಮತ್ತು ಮೂಢವಿಶ್ವಾಸ ಅಥವಾ ಅಂಧವಿಶ್ವಾಸ ಇವುಗಳ ನಡುವಿನ ವ್ಯತ್ಯಾಸ ಅಂತರ ಶ್ರದ್ಧೆ ಅಂದರೆ ಹೀಗಿರ್ತದೆ ಮೂಢ ವಿಶ್ವಾಸ ಅಂದರೆ ಹೇಗಿರ್ತದೆ ಇದರ ಬಗ್ಗೆ ಇದರಲ್ಲಿ ಬರ್ ತತ್ವ ಈ ಭರ್ಜುವಿನ ಪಿಶಾಚಿ ಅಂತೇಳಿ श्लोक श्रोतव्या्रा्यौध दौतव्याश्रा्यूप सुखदुखद्रह्म नैवांति वेदिडि ಶೋತವ್ಯ ಅಶ್ರಾವ್ಯ ರೂಪೌ ದೋತವ್ಯ ಅಂದರೆ ಶೋತು ಯೋಗ್ಯ ಶೋತವ್ಯ ಶ್ರಾವ್ಯ ಶ್ರವಣೀಯ ಶೋತವ್ಯ ಕೇಳಬೇಕಾದದ್ದು ಅಶ್ರಾವ್ಯ ರೂಪೌ ಕೇಳಬಾರದ್ದು ದ್ವೌ ಎಂದು ಎರಡು ಪದಾರ್ಥಗಳಿವೆ ದೌ ಪದಾರ್ಥ ಸುಖ ದುಃಖದವು ಅಂದರೆ ಮೊದಲನೇದನ್ನು ಕೇಳಿದರೆ ಕೇಳಬೇಕಾದದ್ದನ್ನು ಕೇಳಿದರೆ ಸುಖ ಉಂಟು ಎರಡನೇದು ಅಂದರೆ ಕೇಳಬಾರದನ್ನು ಕೇಳಿದರೆ ದುಃಖವಾಗ್ತದೆ ಸುಖ ದುಃಖದವು ತದಾತಿ ಇದಿ ಕೊಡ್ತವೆ ಅಂದರೆ ಸುಖ ದುಃಖವನ್ನು ಕೊಡ್ತಕ್ಕಂಥವುಗಳು ಕೇಳಬೇಕಾದ್ದನ್ನು ಕೇಳಿದರೆ ಸುಖ ಉಂಟಾಗ್ತದೆ ಕೇಳಬಾರದನ್ನು ಕೇಳಿದರೆ ದುಃಖ ಉಂಟಾಗ್ತದೆ ಶ್ರೋತವ್ಯಂ ಬ್ರಹ್ಮ ನನ್ಯತ್ ನೋತವ್ಯಂ ಕೇಳತಕ್ಕದ್ಯಾವುದು ಬ್ರಹ್ಮ ಬ್ರಹ್ಮವೇ ಬ್ರಹ್ಮವೇ ಕೇಳತಕ್ಕದ್ದು ನೇವ ಅನ್ಯತ್ ಇತಿ ಮಿಕ್ಕದ್ದನ್ನು ಕೇಳಬಾರದು ಇತಿ ವೇದಾಂತ ನಿಂಡಿಮಹ ಎಂದು ವೇದಾಂತದ ಡಂಗುರವು ಅಂದರೆ ಸದ್ವಿಚಾರವನ್ನೇ ನಾವು ಸದಾ ಶ್ರವಣ ಮಾಡಬೇಕು ಅಂಥೇಳಿ ಅರ್ಥ ಕೆಟ್ಟ ವಿಚಾರಗಳನ್ನು ಶ್ರವಣ ಮಾಡುವಂಥದ್ದು ಅಲ್ಲ ಅಂಥೇಳಿ ವೇದಾಂತವು ಡಂಗುರ ಸಾರುತ್ತದೆ ಅಂಥೇಳಿ ಈ ಶ್ಲೋಕದ ಅರ್ಥ ಒಬ್ಬನೊಬ್ಬ ರಾಜನಲ್ಲಿ ಭರ್ಜು ಎಂಬ ವಿದ್ವಾಂಸನಿದ್ದ ರಾಜನ ಆಸ್ಥಾನದಲ್ಲಿ ಇವನ ಪಾಂಡಿತ್ಯವು ವಿನಯವು ರಾಜಭಕ್ತಿಯು ಅಗಾಧವಾಗಿದ್ದರಿಂದ ರಾಜನು ಇವನಲ್ಲಿ ಅಪರಿಮಿತವಾದ ಪ್ರೇಮವುಳ್ಳವನಾಗಿದ್ದನು ಇದರಿಂದ ಆ ಸ್ಥಾನದ ಉಳಿದ ಪಂಡಿತರಿಗೆ ಭರ್ಜುವಿನಲ್ಲಿ ಅಸೂಯೆಯೇ ಹುಟ್ಟಿದ್ರು ಮತ್ಸರ ಇವರೆಲ್ಲರೂ ಒಗ್ಗಟ್ಟಾಗಿ ಬಾಗಿಲು ಕಾಯುವವರಿಗೆ ಲಂಚವನ್ನು ಕೊಟ್ಟು ಅವನನ್ನು ಅರಮನೆಯೊಳಕ್ಕೆ ಕಾಲಿಳದಂತೆ ಮಾಡಿ ಭರ್ಜು ಸತ್ತು ಹೋದನೆಂದು ಹೇಳಿ ಸುಳ್ಳು ಸುದ್ದಿ ಹುಟ್ಟಿಸಿ ರಾಜನಿಗೆ ಈ ಸಂಗತಿಯನ್ನು ಮೆಲ್ಲಗೆ ತಿಳಿಸಿದರು ರಾಜನು ಬಹುದಿನ ಇದಕ್ಕಾಗಿ ದುಃಖಪಟ್ಟು ಅನಿವಾರ್ಯವಾದದ್ದಕ್ಕೆ ಮಾಡುವುದೇನೆಂದು ಕೊನೆಗೆ ಸುಮ್ಮನಾದ ಹೇಗೋ ಸತ್ತು ಬಿಟ್ಟ ಸತ್ತ ಮೇಲೆ ಇನ್ನೇನು ಮಾಡಲಿಕ್ಕಾಗ್ತದೆ ಸ್ವಲ್ಪ ದಿವಸ ದುಃಖಪಟ್ಟ ಆಮೇಲೆ ಸುಮ್ಮನಾದ ಅನಿವಾರ್ಯವಾದದ್ದು ಮರಣ ಎನ್ನತಕ್ಕಂಥದ್ದು ಭರ್ಜು ಈ ಸಂಗತಿಯನ್ನೆಲ್ಲ ರಾಜನಿಗೆ ತಿಳಿಸಬೇಕೆಂದು ಎಷ್ಟು ಪ್ರಯತ್ನಪಟ್ಟರೂ ಸಾಗಲಿಲ್ಲ ಕೊನೆಗೊಂದು ದಿನ ರಾಜನು ಬೇಟೆಗೆ ಹೋಗಿದ್ದ ಕಾಲದಲ್ಲಿ ತಾನು ಮರದ ಕೆಳಗೆ ಅವಿತುಕೊಂಡಿದ್ದು ಅಲ್ಲಿಂದ ಓ ರಾಜ ಅಧಿರಾಜ ನಾನು ಭರ್ಜು ನಿನ್ನ ಪಂಡಿತರ ಕಾಟದಿಂದ ನಿನ್ನ ದರ್ಶನಕ್ಕೂ ಅವಕಾಶವಿಲ್ಲದೆ ಒದ್ದಾಡುತ್ತಿದ್ದೇನೆ ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡಯ್ಯ ಎಂದು ಗಟ್ಟಿಯಾಗಿ ಕೂಗಿದನು ಕೂಡಲೇ ಪಂಡಿತರೆಲ್ಲ ಒಟ್ಟಿಗೆ ದೊರೆಯೆದುರಿಗೆ ಬಂದು ಮಹಾಪ್ರಭು ತಾವು ಆ ಕಡೆಗೆ ಸತ್ತು ಆರು ತಿಂಗಳಾಯಿತು ಅವನನ್ನು ಈ ಸಮೀಪದಲ್ಲಿಯೇ ದಹನ ಮಾಡಿದರು ಆತನು ಪಿಶಾಚಿಯಾಗಿ ಅಲ್ಲಲ್ಲಿ ಓಡಾಡುತ್ತಿರುವುದುಂಟು ಇದು ಪಿಶಾಚಿಯ ಧ್ವನಿಯೇ ಅಂತ ಹೇಳಿದರು ರಾಜನು ಅವರ ನಿಜವಾಗಿರಬೇಕೆಂದು ನಂಬಿ ಭೀತಿಯಿಂದ ಬೇಗನೆ ಮತ್ತೊಂದು ಕಡೆಗೆ ಹೊರಟೋದ ಅಂದ್ರೆ ವೇದಾಂತ ವಾಕ್ಯದಲ್ಲಿ ಶ್ರದ್ಧೆ ಇಲ್ಲದವರ ಪಾಡು ಕೂಡ ಹೀಗೆಯೇ ರಾಜನು ನಿಜವನ್ನು ನಿರ್ಧರಿಸಿರಬೇಕೆಂದು ನಿಶ್ಚಯ ಮಾಡಿದ್ದರೆ ಇದ್ದ ಸಂಗತಿಯು ಹೊರಬರ್ತಾಯಿತ್ತು ಆದರೆ ಅವನಿಗೆ ಮೋಸಗಾರರಾದ ಪಂಡಿತರ ಮಾತೇ ಪಥ್ಯವಾಯಿತು ಪಂಡಿತರ ಸಂಖ್ಯೆಯಲ್ಲಿ ಬಹಳ ಜನ ಇದ್ದ ಮಟ್ಟಿಗೆ ಅವರ ಮಾತು ನಿಜವೆಂಬುದಕ್ಕೆ ಪ್ರಮಾಣವೇನು ಎಂಬುದು ಅವನ ವಿಚಾರಕ್ಕೆ ಬರಲಿಲ್ಲ ಸ್ವತಃ ಪರೀಕ್ಷೆ ನೋಡಬೇಕು ಅಂಥೇಳಿ ಯಾರೇ ಏನೇ ಹೇಳಿದರೂ ಕೂಡ ಸಾಮಾನ್ಯವಾಗಿ ಅಂದರೆ ಈಗ ಅವರು ಪಂಡಿತರು ಜ್ಞಾನಿಗಳು ಅಂತೇಳಿ ಹೇಳಿದ್ದನ್ನೇ ನಂಬಿ ಹಾಗೆ ಮಾಡತಕ್ಕಂಥದ್ದು ಅಂಧವಿಶ್ವಾಸ ಆದರೆ ಶ್ರದ್ಧೆ ಅಂತೇಳಿ ಹೇಳಿದರೆ ಅದನ್ನು ಪರೀಕ್ಷಿಸಿ ತಿಳ್ಕೊಂಡು ಅನುಭವಕ್ಕೆ ತಂದುಕೊಂಡು ಆಮೇಲೆ ಅದನ್ನು ಆಚರಣೆ ಮಾಡತಕ್ಕಂಥದ್ದು ಅದು ನಿಜವಾದ ಶ್ರದ್ಧೆ ಸಾಮಾನ್ಯವಾಗಿ ಎಷ್ಟೋ ಜನರು ಜಗತ್ತು ಸತ್ಯವೆಂದು ಹೇಳುವಂಥದ್ದು ನಿಜ ಆದರೆ ಅಷ್ಟಕ್ಕೇ ಆ ಮಾತು ನಿಜವಾಗಲಾರದು ವಿಚಾರ ಮಾಡಿಯೇ ನೋಡಬೇಕು ವಿಚಾರ ಮಾಡಿರುವ ದ್ವೈತಿಗಳು ಹಾಗೆ ಹೇಳುತ್ತಾರಲ್ಲ ಎಂದರೆ ಅವರು ಭರ್ಜುವಿನ ಶತ್ರುಗಳಂತೆ ತಮ್ಮ ತಮ್ಮ ಮತಾಭಿನಿವೇಶದಿಂದ ತಮ್ಮ ಮತಗಳ ಬಗೆಗಿನ ದುರಭಿಮಾನದಿಂದ ಹಾಗೆ ಹೇಳುತ್ತಾರೆಯೋ ಅಥವಾ ನಿಜವಾದ ತತ್ವವೂ ಹಾಗೆ ಇದೆಯೋ ಎಂಬುದನ್ನು ನೋಡಬೇಕಲ್ವೇ ವೇದಾಂತವೆಂದರೆ ಜನರನ್ನೆಲ್ಲ ಸನ್ಯಾಸಿಗಳನ್ನಾಗಿ ಮಾಡುವ ದರ್ಶನ ಅದನ್ನು ಸಂಸಾರಿಗಳು ಅಭಿವೃದ್ಧಿಗೆ ಬರಬೇಕೆಂಬವರು ನೋಡಬಾರದು ಎಂದು ತಿಳುವಳಿಕೆ ಸಾಲದವರು ವಿಷಯಾಸಕ್ತರು ಹೇಳಿದರೆ ಆ ಮಾತನ್ನೇ ನಂಬುವುದು ಮೂಢ ವಿಶ್ವಾಸ ಪ್ರಮಾಣವನ್ನು ಅನುಭವವನ್ನು ನೋಡಿಕೊಂಡು ನಂಬುವುದಕ್ಕೆ ಶ್ರದ್ಧೆ ಅಂತೇಳಿ ಹೆಸರು ಪ್ರಮಾಣ ಮತ್ತು ಸ್ವಂತ ಅನುಭವ ಗುರುವಾಕ್ಯದಲ್ಲಿಯೂ ವೇದಾಂತ ವಾಕ್ಯದಲ್ಲಿಯೂ ಇಂತಹ ಶ್ರದ್ಧೆಯನ್ನಿಟ್ಟು ವಿಚಾರ ಮಾಡಿದರೆ ಬ್ರಹ್ಮವು ಸತ್ಯವೆಂದರೆ ಏನು ಮಿಥ್ಯೆ ಎಂದರೆ ಏನು ಮನಸ್ಸಿಗೆ ತಿಳಿಯುತ್ತದೆ ಯಾವ ವಿಚಾರಕ್ಕೂ ಅವಕಾಶ ಕೊಡದೆ ನಾಲ್ಕು ಜನರು ತಿಳಿದಂತೆ ತಿಳಿಯುವಂಥದ್ದು ತಿಳಿಯುವಂತೆ ತಿಳಿಯುವುದೇ ಸರಿಯಾದದ್ದು ಅಂಥೇಳಿ ನಂಬಿ ನಡೆಯುವ ಆತ ನಾಲ್ಕು ಜನರ ಹಾಗೆ ಇರಬೇಕು ತಾನು ನಾಲ್ಕು ಜನರು ಹೇಳಿದ್ದು ಸರಿ ಅಂಥೇಳಿ ಕುರಿಗಳ ಸಾರ ಕುರಿಗಳು ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು ಅಂತೇಳಿ ಹೇಳಿದಾಗೆ ನಂಬಿ ನಡೆಯುವ ಯಾವನಿದ್ದಾನೆ ಪಂಡಿತರ ವಾಕ್ಯದಿಂದ ಮೋಸ ಹೋದ ರಾಜನಂತೆ ನಿಜವನ್ನು ಕಾಣದೆ ಆತ್ಮವಂಚಕನಾಗ್ತಾನೆ ಎಲ್ಲರೂ ಹಾಗೆ ಹೇಳ್ತಾರೆ ಎಲ್ಲರೂ ಹಾಗಿದ್ದಾರೆ ಎಲ್ಲರೂ ಹಾಗೆ ಮಾಡ್ತಾರೆ ಅವರಾಗೆ ನಾವಿರಬೇಕು ಎನ್ನತಕ್ಕಂತಹ ಚಿಂತನೆ ಯಾವುದಿದೆ ಅದು ಮೂಢ ವಿಶ್ವಾಸ ಮತ್ತು ಪತನಕ್ಕೆ ಕಾರಣವಾಗ್ತದೆ ಅದು ನಾವು ಏನಾಗಬೇಕು ಅನ್ನತಕ್ಕಂಥದ್ದು ನಮ್ಮ ಗುರಿ ನಮ್ಮ ಕೈಯಲ್ಲಿರಬೇಕು ನಮ್ಮ ತಿಳುವಳಿಕೆ ಅದಕ್ಕೆ ಪ್ರಮಾಣ ಮತ್ತು ಅದರ ಅನುಭವ ನಮಗಾಗಬೇಕೇ ವಿನಃ ಇನ್ನೊಬ್ಬರು ಹೇಳಿದ್ದೇ ಎಲ್ಲವೂ ಸರಿ ಅಂಥೇಳಿ ನಾವು ಯಥಾವತ್ತಾಗಿ ಒಪ್ಪಿಬಿಡುವುದಲ್ಲ ಅದನ್ನು ಪರೀಕ್ಷಿಸಿ ಪ್ರಮಾಣ ಇದೆಯಾ ನೋಡಿಕೊಂಡು ಅನುಭವಕ್ಕೆ ಬರ್ತದಾ ನೋಡಿಕೊಂಡು ಆಮೇಲೆ ಅದನ್ನು ನಂಬಬೇಕು ಇದು ನಿಜವಾದ ವೇದಾಂತ ಅದರಲ್ಲಿ ನಮಗೆ ಶ್ರೇಯಸ್ಸಿದೆ ಯಶಸ್ಸಿದೆ ಅಂಥೇಳಿ ಇಲ್ಲಿ ಉದಾಹರಣೆ ಸಹಿತವಾಗಿ ಭಾಳ ಚೆನ್ನಾಗಿ ಸ್ವಾಮೀಜಿಯವರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳು ಭಾಳ ಚೆನ್ನಾಗಿ ಮನಮುಟ್ಟುವಂತೆ ಹೇಳಿದ್ದಾರೆ ಇನ್ನು ಎಂಟನೇ ಕಥೆ ಈಜುವಶಾಸ್ತ್ರ ಬ್ರಹ್ಮವಿದ್ಯೆ ಮತ್ತು ಮಿಕ್ಕಶಾಸ್ತ್ರಗಳು ಇವುಗಳ ನಡುವಿನ ಅಂತರವನ್ನು ಇದರಲ್ಲಿ ಹೇಳ್ತಾರೆ ಅವಿಜ್ಞಾತೆ ಜನ್ಮ ನಷ್ಟಂ ವಿಜ್ಞಾತೆ ಜನ್ಮ ಸಾರ್ಥಕ ಜ್ಞಾತುರಾತ್ಮ ನ ದೂರೆ ಸ್ಯಾದಿತಿ ಏನು ಅಂತ ವೇದಾಂತ ಡಂಗುರ ಸಾರ್ತದೆ ಬ್ರಹ್ಮವನ್ನು ಅರಿಯದಿದ್ದರೆ ಜನ್ಮವೇ ನಷ್ಟವಾದಂತೆ ಅವಿಜ್ಞಾತೆ ಜನ್ಮ ನಷ್ಟಂ ವಿಜ್ಞಾತೆ ಜನ್ಮ ಸಾರ್ಥಕಂ ಅದನ್ನು ಅರಿತರೆ ಜನ್ಮವು ಸಾರ್ಥಕವಾಗ್ತದೆ ಜ್ಞಾತು ಆತ್ಮ ನ ದೂರೇ ತಿಳಿದಾತನಿಗೆ ಪರಮಾತ್ಮನು ದೂರ ಇರುವುದಿಲ್ಲ ಬಹಳ ಹತ್ತಿರವೇ ಇರುತ್ತಿರುವ ಅಂಥೇಳಿ ತಕ್ಕಂಥ ವಿಚಾರವು ಇತಿ ವೇದಾಂತ ಡಿಂಡಿ ಮಹ ವೇದಾಂತದ ಡಂಗುರವಾಗಿದೆ ವೇದಾಂತವು ಡಂಗುರ ಸಾರಿ ಹೇಳ್ತಾ ವಿಚಾರ ಅಂದರೆ ಬ್ರಹ್ಮವನ್ನು ತಿಳಿದಾತನಿಗೆ ಪರಮಾತ್ಮನು ದೂರವಿಲ್ಲ ಬಹಳ ಹತ್ತಿರವೇ ಇದ್ದಾನೆ ನಮ್ಮೊಳಗೇ ಇದ್ದಾನೆ ಎಲ್ಲೆಲ್ಲಿಯೂ ಇದ್ದಾನೆ ಎಲ್ಲೋ ಒಂದು ಇಲ್ಲ ಅಂತ ಹೇಳುವಂಥದ್ದು ಅನುಭವ ಆಗ್ತದೆ ಅದರ ತಿಳುವಳಿಕೆ ಉಂಟಾಗ್ತದೆ ಇದೇ ವೇದಾಂತದ ತಿರುಳು ಅಂತೇಳಿ ಹೇಳ್ತಾ ಇದ್ದಾರೆ ಅದನ್ನು ತಿಳಿಯದಿದ್ದರೆ ನಮ್ಮ ಜನ್ಮ ನಷ್ಟವಾಗ್ತದೆ ಅದನ್ನು ತಿಳಿದರೆ ಜನ್ಮ ಸಾರ್ಥಕವಾಗ್ತದೆ ಅಂತೇಳಿ ಅದಕ್ಕೆ ಒಂದು ದೃಷ್ಟಾಂತ ಕಥೆಯನ್ನು ಹೇಳ್ತಾರೆ ಈಜುವಶಾಸ್ತ್ರ ಒಂದು ದಿನ ಒಬ್ಬ ಮಹಾಪಂಡಿತನು ದೋಣಿಯಲ್ಲಿ ಕುಳಿತು ನರ್ಮದಾ ನದಿಯಿಂದ ಆಡ್ತಾ ಇದ್ದ ದೋಣಿಯವನು ಸ್ವಲ್ಪ ಮಾತಿನವನಾದರಿಂದ ಇಬ್ಬರಿಗೂ ದಾರಿಯಲ್ಲಿ ಸಂಭಾಷಣೆ ಶುರುವಾಯಿತು ಪಂಡಿತನು ಅಂಬಿಗನನ್ನು ಕುರಿತು ಎನಯ್ಯ ನಿನಗೆ ತರ್ಕಶಾಸ್ತ್ರವು ಬರುತ್ತದೆಯೇ ಎಂದ ಅವನು ಇಲ್ಲ ಬುದ್ಧಿ ಇಲ್ಲ ನನಗೆಲ್ಲಿಯ ತರ್ಕ ಎಂದು ಉತ್ತರವೀಯಲು ಅಯ್ಯೋ ತರ್ಕವೇ ಬಾರದೆ ತರ್ಕಶಾಸ್ತ್ರವು ಬಾರದಿದ್ದರೆ ಕಾಲು ಪಾಲು ಜೀವಿತವೇ ವ್ಯರ್ಥವಾದಂತೆ ಹೋಗಲಿ ನಿನಗೆ ವ್ಯಾಕರಣಶಾಸ್ತ್ರವಾದರೂ ಬರುತ್ತದೆಯೇ ಅಂತೇಳಿ ಕೇಳಿದ ಅಂಬಿಗರವನು ಹೇಳ್ತಾನೆ ಇಲ್ಲ ಬುದ್ಧಿ ಇಲ್ಲ ನನಗೆ ವ್ಯಾಕರಣವೂ ಬರುವುದಿಲ್ಲ ಎಂದ ಪಂಡಿತನು ಮತ್ತೆ ಖೇದದಿಂದ ದುಃಖದಿಂದ ಛೇ ವ್ಯಾಕರಣಶಾಸ್ತ್ರವೂ ಬಾರದೆ ತರ್ಕ ವ್ಯಾಕರಣವು ನಿನ್ನ ಜನ್ಮದಲ್ಲಿ ಅರ್ಧ ಭಾಗವೇ ಹಾಳಾದಂತೆ ಇದು ಹೋಗಲಿ ನಿನಗೆ ಸಾಹಿತ್ಯಶಾಸ್ತ್ರವಾದರೂ ಬರುತ್ತದೆಯೋ ಎನ್ನಲು ಅಂಬಿಗನು ಇಲ್ಲ ಅದೂ ಇಲ್ಲ ನನಗೆ ಆ ಶಾಸ್ತ್ರವನ್ನಾದರೂ ಹೇಳಿಕೊಡುವವರು ಯಾರ ಸ್ವಾಮಿ ಎಂದ ಪಂಡಿತನ ಅತ್ಯಾಶ್ಚರ್ಯವನ್ನು ತೋರಿಸಿ ಸರಿ ನಿನ್ನ ಜೀವಿತದಲ್ಲಿ ಈಗ ಮುಕ್ಕಾಲು ಪಾಲೇ ವ್ಯರ್ಥವಾಯಿತು ವ್ಯಾಲಂತಾಯಿತು ತರ್ಕಶಾಸ್ತ್ರವಿಲ್ಲ ವ್ಯಾಕರಣಶಾಸ್ತ್ರವಿಲ್ಲ ಸಾಹಿತ್ಯಶಾಸ್ತ್ರವೂ ಇಲ್ಲ ಚೆನ್ನಾಯಿತು ಎಂದು ತಲೆಯನ್ನು ಎಲ್ಲಾಡಿಸಿತು ತನ್ನ ಪಾಂಡಿತಕ್ಕೆ ತಾನೇ ಹೆಮ್ಮೆ ಪಡ್ತಾ ಅಷ್ಟರಲ್ಲಿ ದೈವಗತಿಯಿಂದ ಮೇಲುಗಡೆಯಲ್ಲಿ ಎಲ್ಲಿಯೋ ಮಳೆಯಾಗಿದ್ದರಿಂದ ನದಿಯ ಪ್ರವಾಹ ಹೆಚ್ಚಿತು ಅಂಬಿಗನು ಎಷ್ಟು ಸಾಹಸ ಸಾಗದೆ ನದಿಯ ಸೆಳವು ದೋಣಿಯನ್ನೇ ಹೊಡೆದುಕೊಂಡು ಹೋಗುವ ಸ್ಥಿತಿ ಬಂತು ಆಗ ಅಂಬಿಗನು ಗಾಬರಿಯಿಂದ ಬುದ್ಧಿ ಇದೆಲ್ಲ ಆಗಿರಲಿ ತಮಗೆ ಈಜುವ ಶಾಸ್ತ್ರ ಗೊತ್ತಿದೆಯೋ ಅಂತೇಳಿ ಕೇಳಿದರು ಅಂಬಿಗ ಪ್ರಶ್ನೆ ಮಾಡಿದ್ದೀಗ ಅಂಬಿಗನ ಸರದಿ ಈಗ ಪಂಡಿತನ ಸರದಿ ಉತ್ತರ ಕೊಡಲಿಕ್ಕೆ ಪಂಡಿತ ಹೇಳಿದ ಹಾಗೆಂದ್ರೇನು ಆ ಶಾಸ್ತ್ರದ ಹೆಸರನ್ನೇ ನಾನು ಕೇಳಿದು ಎಂದು ಉತ್ತರವಿಯೂ ಅಷ್ಟರಲ್ಲಿ ಅಂಬಿಗರವ ಹೇಳ್ತಾರೆ ಹಾಗಾದರೆ ಸರಿ ಈಗ ತಮ್ಮ ಪೂರ್ಣ ಜೀವಿತವೇ ಹೋದಂತಾಯಿತು ಇವನಿಗೆ ಮುಕ್ಕಾಲು ಪಾಲು ಜೀವನ ಹೋದಂದು ಹೇಳಿದ್ದು ತರ್ಕ ವ್ಯಾಕರಣ ಮತ್ತು ಸಾಹಿತ್ಯ ಇಲ್ಲದಿದ್ದರೆ ಕಾಲು ಕಾಲು ಭಾಗ ಮುಕ್ಕಾಲು ಭಾಗ ಆದರೆ ಪಂಡಿತನಿಗೆ ಈಗ ಏನು ಕತೆ ಈಜು ಗೊತ್ತಿಲ್ಲದಿದ್ದರೆ ಪೂರ್ಣ ಜೀವಿತವೇ ಹೋದಂತಾಯಿತು ಈ ವಿದ್ಯೆ ಬಾರದವರಿಗೆ ಯಾವ ಶಾಸ್ತ್ರವೂ ಬಂದಿದ್ದರೂ ಈಗ ಜೀವ ಉಳಿಯುವಂತಿಲ್ಲ ಅಂತೇಳಿ ಹೇಳಿದಂತೆ ಬ್ರಹ್ಮ ಅಂದರೆ ಈಗ ನದಿ ನದಿಯಲ್ಲಿ ಮುಳುಗ್ತಾಯಿದೆ ದೋಣಿ ಕೊಚ್ಚಿ ಹೋಗ್ತಾ ಇದೆ ನಾವು ಈಜುಕೊಂಡು ಹೋಗಬೇಕು ಈಜು ಗೊತ್ತಿರಬೇಕು ಗೊತ್ತಿಲ್ಲದಿದ್ರೆ ಜೀವ ಪ್ರಾಣವ ಈ ಜೀವನವೇ ಹೋದ ಹಾಗೆ ಭಾಗ ಅರ್ಧ ಭಾಗ ಮುಕ್ಕಾಲು ಭಾಗ ಅಲ್ಲ ಇಡೀ ಜೀವನವೇ ಹೋದ ಹಾಗೆ ಒಂದೇ ಪ್ರಶ್ನೆಯಲ್ಲಿ ಅಂಬಿಗ ಬ್ರಹ್ಮವಿದ್ಯೆಯು ಇದರ ಹಾಗೆ ಒಂದನ್ನ ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗ್ತದೆ ಇದನ್ನು ತಿಳಿದರೆ ಹುಟ್ಟಿದ್ದು ಸಾರ್ಥಕವಾಯಿತು ಇದನ್ನು ತಿಳಿಯದೇ ಕಾಕುಪೋಕು ವಿದ್ಯೆಗಳನ್ನು ಎಷ್ಟು ಕಲಿತರೂ ಹ್ಞೂ ಇತರ ಲೌಕಿಕ ವಿದ್ಯೆಗಳನ್ನು ಎಷ್ಟು ಕಲಿತರೂ ಇಷ್ಟೇ ಬ್ರಹ್ಮವಿದ್ಯೆಯನ್ನು ಅರಿಯ ಅರಿಯದವನ ಬಾಳು ವ್ಯರ್ಥ ಆದರೆ ಇದನ್ನೇ ಅರಿತುಕೊಳ್ಳಬೇಕೆಂದು ಮನಸ್ಸು ಮಾಡದ ಹೊರತು ಮನಸ್ಸು ಮಾಡಿದ ಹೊರತು ಇದು ಸಾಮಾನ್ಯವಾಗಿ ದಕ್ಕುವುದಿಲ್ಲ ಆದ್ದರಿಂದ ಆದ್ರಿಂದಲೇ ಅದೇನು ಬ್ರಹ್ಮವಿದ್ಯೆ ಎಂಬ ನಾಣ್ಣುಡಿ ಹುಟ್ಟಿರ್ತದೆ ಅಂದರೆ ಬ್ರಹ್ಮವಿದ್ಯೆ ಅಂದರೆ ಅಷ್ಟು ಗಂಭೀರವಾದದ್ದು ಅದನ್ನೇ ತಿಳಿಬೇಕು ಎಂತಕ್ಕಂಥ ಆ ಒಂದು ಶ್ರದ್ಧೆ ಅನೇಕ ಜನ್ಮ ಸಂಪ್ರಾಪ್ತ ಒಂದು ಕರ್ಮವಾಸನೆಯಿಂದ ಯಾವುದು ವೇದಾಂತದಲ್ಲಿ ಶ್ರದ್ಧೆ ಬ್ರಹ್ಮವಿದ್ಯೆಯಲ್ಲಿ ಶ್ರದ್ಧೆ ಅದೇ ಹೊರತು ಸಾಮಾನ್ಯವಾಗಿ ಆ ವಿದ್ಯೆ ನಮಗೆ ಹತ್ತುವುದಿಲ್ಲ ಅದೇ ಬೇಕು ಅಂದರೆ ನಮಗೆ ಆಗಬೇಕು ಉಳಿದು ಯಾವ ವಿದ್ಯೆಗಳು ಎಷ್ಟಿದ್ರೂ ಕೂಡ ಇದನ್ನ ತಿಳಿದರೆ ಅವೆಲ್ಲವನ್ನೂ ತಿಳಿದಂತಿ ಹಾಗಾಗಿ ಬ್ರಹ್ಮಜ್ಞಾನಿಯು ಮುಟ್ಟಿದ್ರೂ ರೋಗ ಗುಣವಾಗ್ತದೆ ಅಥವಾ ಅವನು ಏನನ್ನು ಸೃಷ್ಟಿಸಬಲ್ಲ ಏನ ಇತ್ಯಾದಿಗಳು ಅಂದರೆ ಅವರ ಶಕ್ತಿ ಬ್ರಹ್ಮವನ್ನು ತಿಳಿದರೆ ಎಲ್ಲವನ್ನು ತಿಳಿದಂತೆ ತೃಷ್ಟಿಸ್ಥಿತಿಲಯಗಳೆಲ್ಲವನ್ನು ಅಂಥೇಳಿ ಅದರ ಅರ್ಥ ಇದು ಏಳನೆಯ ಎಂಟನೆಯ ಕಥೆ ಈಜುವ ಶಾಸ್ತ್ರ ಅಂಥೇಳಿ ಇನ್ನು ಒಂಬತ್ತನೆಯದು ಉಪದೇಶವನ್ನು ಕೇಳುವ ಶಿಷ್ಯ ಎನ್ನುರ್ತಕ್ಕಂಥ ಕಥೆ ಇದು ಮುಮುಕ್ಷುತೆ ಮತ್ತು ಕುತೂಹಲ ಇವುಗಳೆರಡರ ನಡುವಿನ ಒಂದು ಅಂತರ ವ್ಯತ್ಯಾಸವನ್ನು ಹಿಂದಿನದಲ್ಲಿ ನಾವು ಈಜುವ ಶಾಸ್ತ್ರದಲ್ಲಿ ಬ್ರಹ್ಮವಿದ್ಯೆ ಮತ್ತು ಮಿಕ್ಕಶಾಸ್ತ್ರಗಳ ನಡುವಿನ ಅಂತರವನ್ನು ನೋಡಿದ್ದೀವಿ ಯಾಕಂದರೆ ಮಿತ್ರಶಾ ಮಿಕ್ಕಶಾಸ್ತ್ರಗಳು ಮತ್ತು ಬ್ರಹ್ಮವಿದ್ಯೆಗೆ ಇರತಕ್ಕಂಥ ವ್ಯತ್ಯಾಸ ಇಲ್ಲಿ ಮುಕ್ಷುತೆ ಮತ್ತು ಕುತೂಹಲ ಇವುಗಳ ನಡುವಿನ ವ್ಯತ್ಯಾಸ ಮೋಕ್ಷ ಬೇಕು ಎನ್ನತಕ್ಕಂತಹ ಇಚ್ಛೆ ಮತ್ತು ಕೇವಲ ಕುತೂಹಲ ಮೋಕ್ಷದ ಕುರಿತಾದ್ದು ಇವು ನಡುವಿನ ಅಂತರ ಏನು ಅಂತೇಳಿ ಸಪ್ತೆ ಸುಪ್ತೇರುತ್ಥಾಯ ಸುಪ್ತಂತಂ ಬ್ರಹ್ಮೈಕ ಪ್ರಚಿತ್ಯೃ ಮೃತ್ಯುರಿ ವೇದಾಂತ ಡಿಂಡಿಮಃ ಸುಪ್ತೇ ಉತ್ಥ ಸುಪ್ತ ಬ್ರಹ್ಮೇಕ ಪ್ರಚಿತ್ಯತ ಹಾಸಿಗೆಯಿಂದ ಎದ್ದು ಮತ್ತೆ ಮಲಗುವವರೆಗೂ ಬ್ರಹ್ಮವೊಂದನ್ನೇ ಚಿಂತಿಸುತ್ತಿರಬೇಕು ನಾತಿ ದೂರೇನೃಣ ಮೃತ್ಯು ಇತಿ ವೇದಾಂತ ಹೆಂಡಿಮಹ ಯಾಕಂದರೆ ಜನರಿಗೆ ಮೃತ್ಯು ಎಂಬುದು ದೂರದಲ್ಲಿಲ್ಲ ಹತ್ತಿರದಲ್ಲಿ ಕಾದುಕೊಂಡಿದೆ ಎಂಬಂತದ್ದು ವೇದಾಂತದ ಡಂಗುರ ಆದ ಕಾರಣ ಎದ್ದ ಎದ್ದ ನಂತರ ಮಲಗುವವರೆಗೂ ಕೂಡ ಬೆಳಿಗ್ಗೆ ಎದ್ದ ರಾತ್ರಿ ಮಲಗುವವರೆಗೂ ಬ್ರಹ್ಮವನ್ನು ಚಿಂತಿಸ್ತಾ ಇರಬೇಕು ಯಾಕಂದರೆ ಮನುಷ್ಯನು ಅಲ್ಪಾಯು ಮೃತ್ಯು ಬಹಳ ಹತ್ತಿರದಲ್ಲಿ ಕಾಯ್ತಾಯಿದೆ ಮನುಷ್ಯನನ್ನು ಕರ್ಕೊಂಡು ಹೋಗಲಿಕ್ಕೆ ಅಂಥೇಳಿ ವೇದಾಂತದ ಇದು ಡಂಗುರ ಅಂತೇಳಿ ಅಂದರೆ ಪೂರ್ವದಲ್ಲಿ ಒಬ್ಬ ಸಾಧುಗಳ ಬಳಿಯಲ್ಲಿ ಒಬ್ಬ ಶಿಷ್ಯನಿದ್ದ ಈಗ ಉಪದೇಶವನ್ನು ಕೇಳುವ ಶಿಷ್ಯ ಅನ್ನತಕ್ಕಂಥ ದೃಷ್ಟಾಂತ ಇದಕ್ಕೆ ಇವನು ತನಗೆ ತತ್ವವನ್ನು ಉಪದೇಶಿಸಬೇಕೆಂದು ಗುರುಗಳನ್ನು ಬಹಳವಾಗಿ ಕಾಡ್ತಾ ಆದರೂ ಅವರು ಅವನಿಗೆ ಆಗಾಗಲಿ ಈಗಾಗಲಿ ಎಂದು ಹೇಳುತ್ತಾ ಇದ್ದರು ಅದಾಗಲಿ ಇದಾಗಲಿ ಅಂತೇಳಿ ಒಂದು ದಿನ ಇವರಿಬ್ಬರು ಒಂದು ಇರುವಾಗ ಶಿಷ್ಯನ ಎತ್ತರವನ್ನು ನೋಡುತ್ತಿದ್ದು ನದಿಯೊಳಕ್ಕೆ ಮುಗ್ಗರಿಸಿ ಬಿದ್ದ ಅವನು ಒಂದೆರಡು ಸಲ ಮುಳುಗಿ ಎದ್ದು ಕೊನೆಗೆ ಹೇಗೂ ದಡವನ್ನು ಸೇರೋಣ ಅಂದರೆ ಒಂದು ಗಿಡವನ್ನು ಹಿಡಿದುಕೊಳ್ಳುವಷ್ಟರಲ್ಲಿ ಗುರುಗಳು ಅವನನ್ನು ಮತ್ತೆ ನದಿಯೊಳಗೆ ದೂಕಿದ್ರು ಶಿಷ್ಯನು ಕೆಳಕ್ಕೆ ಮುಳುಗುತ್ತಲೋ ಮೇಲೆ ಕೇಳುತ್ತಲೂ ಕೈಕಾಲ ಪಡೆದುಕೊಳ್ಳುತ್ತಾ ಉದ್ದಾಡ್ತಾಯಿದ್ದು ಸ್ವಲ್ಪ ಹೊತ್ತಾದಮೇಲೆ ಗುರುಗಳು ಇವನನ್ನು ಹೊರಕ್ಕೆ ಎಳೆದು ಎಳೆದುಕೊಂಡ್ರು ಮೈ ಕೈ ಒರೆಸಿಕೊಂಡು ಸಮಾಧಾನವಾದ ಮೇಲೆ ಏನಯ್ಯ ನೀರಿನಲ್ಲಿ ಅಷ್ಟು ಕೈಕಾಲ ಆಡಿಸುತ್ತಿದೆಯಲ್ಲ ಆಗ ನಿನಗೆ ಏನಾಗಬೇಕಾಗಿತ್ತು ಅಂತ ಕೇಳಿದರು ಅವನು ಸ್ವಾಮಿ ಕೇಳಬೇಕಾದಿದ್ದೇನು ನನಗೆ ಆಗ ಬದುಕಿದರೆ ಸಾಕೆಂಬ ಇಷ್ಟವಿತ್ತು ನನಗೆ ಆಗ ಮತ್ತೊಂದರ ಯೋಚನೆಯೇ ಇರಲಿಲ್ಲ ಎಂದ ಗುರುಗಳು ಸರಿ ತತ್ವ ವಿಚಾರವು ಹೇಗೆ ಕೈಕಾಲುಗಳನ್ನು ಬಡಿದುಕೊಂಡ್ರೆ ನಿನ್ನ ಪೇಚಾಟ ಯಾರಿಗಾದರೂ ತಿಳಿದಿತ್ತೆಂದಲ್ಲವೇ ನೀನು ಹಾಗೆ ಮಾಡಿದೆ ನಿನಗೆ ಬದುಕಬೇಕೆಂಬ ಆಸೆ ಇರುವುದೆಂಬುದು ನೀನು ಹೇಳದೆಯೇ ಆಗ ದಾರಿ ಹೋಕರಿಗೆ ತಿಳಿಯುವಂತಿತ್ತು ಅಲ್ಲವೇ ಹಾಗೆಯೇ ನಿನಗೆ ತತ್ವವನ್ನು ಅರಿಯಬೇಕೆಂಬ ಆಸೆ ಇರಬೇಕು ನಿನಗೆ ಬ್ರಹ್ಮವನ್ನು ತಿಳಿದುಕೊಳ್ಳಬೇಕೆಂಬ ಆಸೆ ಇದೆ ಎಂಬುದು ನೀನು ಹೇಳದೆಯೇ ನಿನ್ನ ನಡತೆಯಿಂದಲೇ ಗೊತ್ತಾಗುವಂತಿರಬೇಕು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಮಿಕ್ಕದ್ದೆಲ್ಲವನ್ನೂ ಹೇಗೆ ಮರೆತಿದ್ದೀಯೋ ಅದರಂತೆಯೇ ತತ್ವಕ್ಕೋಸ್ಕರ ಪ್ರಪಂಚದ ಆಸೆಯೆಲ್ಲವನ್ನೂ ತೊರೆದಿರಬೇಕು ಅಂತಲೇ ಹೇಳಿದ್ರಂತೆ ಲೋಕದಲ್ಲಿ ಎಷ್ಟೋ ಜನರು ತಾವು ಮುಖಕ್ಷಗಳೆಂದು ನಂಬಿರ್ತಾರೆ ಮೋಕ್ಷಾಕಾಂಕ್ಷಿಗಳು ಮೋಕ್ಷ ಬೇಕು ನಮಗೆ ಅಂತೇಳಿ ಆದರೆ ಅವರು ತಮ್ಮ ಲೌಕಿಕ ವ್ಯವಹಾರವನ್ನೆಲ್ಲ ಮುಗಿಸಿಕೊಂಡು ಮಿಕ್ಕ ಕಾಲದಲ್ಲಿ ವಿನೋದಕ್ಕಾಗಿ ಚೆಂಡು ಮುಂತಾದ ಆಟವನ್ನು ಇಟ್ಟುಕೊಂಡಿರುವಂತೆ ವೇದಾಂತ ವಿಚಾರವನ್ನು ಸ್ವಲ್ಪ ಇಟ್ಟುಕೊಂಡಿರುವಂಥದ್ದು ಇದೆ ಬೇರೆಲ್ಲ ಆದ ಮೇಲೆ ಅಂತೇಳಿ ರಾತ್ರಿ ಬುಡಿಸುತ್ತಾದರೆ ಅಂತಹ ಕುತೂಹಲವಿದ್ದ ಮಾತ್ರದಿಂದ ಬ್ರಹ್ಮವನ್ನು ಅರಿಯುವುದಕ್ಕಾಗುವುದಿಲ್ಲ ಇದಕ್ಕೆ ಫಸ್ಟ್ ಪ್ರಯಾರಿಟಿ ಪ್ರಥಮ ಪ್ರಾಶಸ್ತ್ಯ ಕೊಟ್ಟರೆ ಮಾತ್ರ ಸಾಧ್ಯ ಇದಕ್ಕೆ ಮುಮುಕ್ಷುತೆಯು ಬೇಕು ಅಂದರೆ ಮೋಕ್ಷಾಕಾಂಕ್ಷೆ ಬಲವಾಗಿರಬೇಕು ನದಿಯಲ್ಲಿ ಬಿದ್ದ ಶಿಷ್ಯನು ತನ್ನ ಪ್ರಾಣವೇ ಹೋಗುವುದೆಂದು ಖಂಡಿತವಾಗಿ ನಂಬಿ ಹೇಗಾದರೂ ಪಾರಾಗಬೇಕೆಂದು ಹೇಗೆ ಒದ್ದಾಡಿದನು ಅದರಂತೆಯೇ ಹುಟ್ಟಿದವರೆಲ್ಲರಿಗೂ ಮೃತ್ಯು ಹತ್ತಿರವಾಗಿರುವುದು ಎಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮತ್ತೊಂದನ್ನು ಯೋಚನೆಗೆ ತರದೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಎಡಬಿಡದೆ ಬ್ರಹ್ಮಚಿಂತನೆಯನ್ನೇ ಮಾಡ್ತಾ ಇರಬೇಕು ಇಂಥ ಬಲವಾದ ಬ್ರಹ್ಮಜ್ಞಾನ ಇಚ್ಛೆಗೆ ಮುಕ್ಷತ್ವ ಅಂತೇಳಿ ಹೆಸರು ಕೇವಲ ಕುತೂಹಲಕ್ಕೆ ಮೋಕ್ಷತ್ವ ಅಂತ ಹೇಳುವುದಿಲ್ಲ ಇದು ಮುಕ್ಷುತೆ ಮತ್ತು ಕುತೂಹಲದ ಅಂತರ ಅಂಥೇಳಿ ಈ ಶಿಷ್ಯರಿಗೆ ಗುರುವಿನ ಉಪದೇಶ ಉಪದೇಶವನ್ನು ಕೇಳುವ ಶಿಷ್ಯ ಎಂತಕ್ಕಂಥ ಈ ಮೂಲಕ ಈ ಒಂದು ವಿಚಾರವನ್ನು ಸ್ವಾಮೀಜಿಯವರು ಬಹಳ ಮನೆಮಟ್ಟುವಂತೆ ಹೇಳಿದ್ದಾರೆ ಇನ್ನು ಹತ್ತನೇ ಕಥೆ ಗಾಂಧಾರ ದೇಶದ ಸಾಹುಕಾರ ಎಂತಕ್ಕಂಥ ಕಥೆ ಈ ಕಥೆಯನ್ನು ನಾವು ನಾಳೆ ದಿವಸ ನೋಡೋಣ ಅದರಲ್ಲಿ ಪ್ರತ್ಯಕ್ ದೃಷ್ಟಿ ಪರಾಗ್ ದೃಷ್ಟಿ ಅಂದರೆ ಒಳ ಅಂತರ್ದೃಷ್ಟಿ ಮತ್ತು ಬಹಿರ್ದೃಷ್ಟಿಯ ಬಗ್ಗೆ ಅದರಲ್ಲಿ ಅದರ ಅಂತರ ಅವುಗಳ ವ್ಯತ್ಯಾಸ ಏನು ಈ ಬಗ್ಗೆ ಅದರಲ್ಲಿ ಹೇಳ್ತದೆ ಅದಕ್ಕೆ ದೃಷ್ಟಾಂತ ಗಾಂಧಾರ್ ದೇಶದ ಸಾಹುಕಾರ ನಾಳೆ ದಿವಸ ನೋಡೋಣ ಹರೇ ಶ್ರೀ ಸಚ್ಚಿದಾನಂದ ಅರ್ಪಿತ ವಸ್ತು ಓಂ ತ